ಸ್ವಾವಲಂಬನಾ ಪ್ರಯತ್ನಗಳು ನನಗೆ ಚಿಕ್ಕಂದಿನಿಂದ ಕೈರ ಕೈಗಾರಿಕೋದ್ಯಮಗಳಲ್ಲಿ ಆಸಕ್ತಿ ಹೈ ಸ್ಕೂಲು ತರಗತಿಗಳಲ್ಲಿದ್ದಾಗ ಉದ್ಯೋಗದ ಚಿಂತೆ ನನ್ನ ಕಾಲದಲ್ಲಿ ಸಹಜವಾಗಿತ್ತು ಮೆಟ್ರಿಕುಲೇಷನ್ ಎಂಬುದು ವಿದ್ಯಾಸೋಪಾನದಲ್ಲಿ ಮೊದಲನೆಯ ದೊಡ್ಡ ಘಟ್ಟ ಆ ಘಟ್ಟವನ್ನು ಮುಟ್ಟಿದ ಮೇಲೆ ಮುಂದಿನ ಯೋಚನೆ ನೀನು ಏನಾಗುವೆ ಮೇಷ್ಟರೆ ಲಾಯರೇ ಡಾಕ್ಟರೇ ಇಂಜಿನಿಯರೇ ಕಚೇರಿ ಉದ್ಯೋಗಸ್ಥನೇ ಈ ರೀತಿಯಾಗಿ ಆ ಕಾಲದ ಹಿರಿಯರು ಕೇಳುತ್ತಿದ್ದುದುಂಟು ಹೀಗೆ ನನಗೂ ಭವಿಷ್ಯದ ಚಿಂತೆ ಇದು ನಾನು ಮೈಸೂರಿನಲ್ಲಿ ಫೋರ್ತ್ ಫಾರಂನಲ್ಲಿದ್ದಾಗ ಆಗ ಮದರಾಸಿನಲ್ಲಿ ಸರ್ಕಾರದವರು ಸ್ಕೂಲ್ ಆಫ್ ಆರ್ಟ್ಸ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದರು ಆ ಸಂಸ್ಥೆಯಲ್ಲಿ ಬಗೆ ಬಗೆಯ ಕಸಬು ಕೈಕಾರಿಗಳಿಗೆ ಕೈಗಾರಿಕೆಗಳಿಗೆ ಯುವಕರನ್ನು ತಯಾರು ಮಾಡುವ ಏರ್ಪಾಟಿತ್ತು ಅವರು ವಿದ್ಯಾರ್ಥಿಗಳಿಗೆ ಕೊಂಚ ಕೊಂಚ ಮಾಸಾಶನವನ್ನು ಕೊಡುತ್ತಿದ್ದರು ಆ ಸಂಸ್ಥೆಯ ಮುಖ್ಯಸ್ಥ ಆಲ್ಫರ್ಡ್ ಚಾಟರ್ಟನ್ ಎಂಬಾತ ಆತ ಉತ್ತರೋತ್ತರ ವಿಶ್ವೇಶ್ವರಯ್ಯನವರ ದಿವಾನಗಿರಿಯ ಪ್ರಾರಂಭದ ಕಾಲದಲ್ಲಿ ಮೈಸೂರಿಗೆ ಇಂಡಸ್ಟ್ರೀಸ್ ಇಲಾಖೆಯ ಮುಖ್ಯಸ್ಥನಾಗಿ ಬಂದ ಇಲ್ಲಿ ಬಂದ ಮೇಲೆ ಸರ್ ಆಲ್ಫರ್ಡ್ ಚಾಟರ್ ಎಂದು ಪ್ರಸಿದ್ಧನಾದ ಈತನು ಮದ್ರಾಸಿನ ಸ್ಕೂಲ್ ಆಫ್ ಆರ್ಟ್ಸ್ ಸಂಸ್ಥೆಯ ಅಧ್ಯಕ್ಷನಾಗಿದ್ದಾಗ ಒಂದು ಜಾಹೀರಾತು ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅದು ವಿದ್ಯಾರ್ಥಿಗಳನ್ನು ಆಹ್ವಾನಿಸುವ ಜಾಹೀರಾತು ವಿದ್ಯಾರ್ಥಿ ಅದರಲ್ಲಿ ನಮೂದಿತ್ತು ನಾನು ಇದನ್ನು ನೋಡಿ ವಿವರಗಳನ್ನು ತಿಳಿಸಬೇಕೆಂದು ಬೇಡಿ ಚಾರ್ಟರ್ ಅವರಿಗೆ ಒಂದು ಪತ್ರ ಬರೆದೆ ಅವರು ದಯಮಾಡಿ ಆ ಸಂಸ್ಥೆಯ ಉದ್ದೇಶಗಳನ್ನು ನಿಯಮಗಳನ್ನು ತಿಳಿಸುವ ಲಘು ಪುಸ್ತಕವನ್ನು ಕಳುಹಿಸಿದರು ನಾನು ಅದನ್ನು ಓದಿ ನೋಡಿ ನನಗೆ ಇಲ್ಲಿದೆ ತಕ್ಕ ಅವಕಾಶ ಎಂದುಕೊಂಡು ನನ್ನ ತಂದೆಗೆ ಒಂದು ಕಾಗದ ಬರೆದಿದೆ ಕಾಗದ ಸಾರಾ ನಾನು ಯಾವುದಾದರೂ ಕೈ ಕಲಿತು ಸ್ವತಂತ್ರನಾಗಿ ಜೀವಿಕೆ ಸಂಪಾದಿಸಬೇಕು ಮತ್ತು ಆ ಜೀವಿಕಾವೃತ್ತಿ ಬಹುಜನಕ್ಕೆ ಬೇಕಾದದ್ದಾಗಬೇಕು ಮದರಾಸಿನ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಅದಕ್ಕೆ ಅವಕಾಶವಿದೆ ಆ ಸಂಸ್ಥೆಯ ನಿಯಮಾವಳಿಯನ್ನು ಇವ ಇದರೊಡನೆ ಕಳಿಸಿದ್ದೇನೆ ಅಲ್ಲಿ ನಾನು ಕಲಿಯಬೇಕೆಂದಿರುವ ಕಸುಬು ಶೀಟ್ ಮೆಟಲ್ ವರ್ಕ್ ಎಂಬ ಲೋಹದ ತಗಡಿನ ಕೆಲಸ ಈ ವಿದ್ಯಾಭ್ಯಾಸಕ್ಕೆ ಆ ಸಂಸ್ಥೆಯವರು ತಿಂಗಳಿಗೆ ಏಳು ರೂಪಾಯಿಯಂತೆ ಮಾಸಾಶನ ಕೊಡುತ್ತಾರೆ ಅದರ ಜೊತೆಗೆ ನೀವು ಏಳೆಂಟು ರೂಪಾಯಿ ನನಗೆ ತಿಂಗಳು ತಿಂಗಳು ಕಳಿಸಬೇಕು ಹೀಗೆ ಎರಡು ವರ್ಷ ನಡೆದರೆ ನನ್ನ ಕೋರ್ಸು ಮುಗಿಯುತ್ತದೆ ಆಮೇಲೆ ನಾನೇ ಒಂದು ಸಣ್ಣ ಕಾರ್ಖಾನೆ ಇಟ್ಟು ವ್ಯಾಪಾರ ನಡೆಸಿ ಸಂಪಾದನೆ ಮಾಡಲಾಗುತ್ತದೆ ದೈವ ವಿಲಾಸ ನಮ್ಮ ಯೋಜನೆ ಎಷ್ಟು ಒಳ್ಳೆಯದಾದರೆ ಏನು ದೈವ ಅದಕ್ಕೆ ಅನುಕೂಲವಾಗಬೇಕಲ್ಲ ನನ್ನ ಕಾಗದ ನನ್ನ ತಂದೆಯ ಕೈ ಸೇರುವ ವೇಳೆಗೆ ಮಧ್ಯಾಹ್ನ ಸುಮಾರು ಎರಡೂವರೆ ಗಂಟೆ ಮುಳುಬಾಗಿಲಿನಲ್ಲಿ ಪೋಸ್ಟ್ ಬರೆಯುತ್ತಿದ್ದದ್ದೇ ಹನ್ನೆರಡು ಬರುತ್ತಿದ್ದದೇ ಹನ್ನೆರಡು ಗಂಟೆಗೆ ನನ್ನ ಕಾಗದವನ್ನು ಓದಿದ ಕೂಡಲೇ ನನ್ನ ತಂದೆಯ ಮನಸ್ಸಿಗೆ ಕೊಂಚ ಕಳವಳವಾಗಿರಬೇಕು ಈ ವಿಷಯದಲ್ಲಿ ತಾವೇ ನಿರ್ಣಯ ಮಾಡುವುದಕ್ಕಿಂತ ಸ್ನೇಹಿತರೊಡನೆ ಯೋಚಿಸಿ ನಿರ್ಣಯಿಸುವುದು ಯುಕ್ತವೆಂದು ಅವರಿಗೆ ತೋರಿತ್ತು ಅದರಂತೆ ಆ ಮರನೆಯ ದಿನ ನನ್ನ ತಂದೆ ನಮ್ಮ ಪಕ್ಕದ ಮನೆಯಲ್ಲಿದ್ದ ರಾಮದಾಸಪ್ಪನವರಲ್ಲಿ ಹಿತಸೂಚನೆ ಕೇಳಲು ರಾಮದಾಸಪ್ಪನವರ ವಿಷಯವನ್ನು ಹಿಂದೆ ಹೇಳಿದ್ದೇನೆ ಅವರು ಸಬ್ ರಿಜಿಸ್ಟ್ರಾರರು ವಿದ್ಯಾವಂತರು ಸಂಸ್ಕೃತ ಬಲ್ಲವರು ಸದಾಚಾರ ಸದಾಚಾರಶೀಲರು ಪರಮ ಪ್ರಾಮಾಣಿಕರು ಆದ್ದರಿಂದ ಅವರ ನಿಶ್ಚಯವನ್ನು ಅವಶ್ಯವಾಗಿ ಅಂಗೀಕರಿಸತಕ್ಕದ್ದು ದೈವ ವಿಲಾಸ ನನ್ನ ತಂದೆ ಅಲ್ಲಿಗೆ ಹೋದ ಹೊತ್ತಿನಲ್ಲಿ ರಾಮದಾಸಪ್ಪನವರು ಕ್ಷೌರಕ್ಕೆ ಕುಳಿತಿದ್ದರು ವೆಂಕಟಶ್ಯಾಮಿ ಎಂಬ ಒಳ್ಳೆಯ ಕ್ಷೌರಿಕ ಅವರ ಗಲ್ಲವನ್ನು ಹಿಡಿದು ಕತ್ತಿಯಾಡಿಸುತ್ತಿದ್ದ ಇಂಥ ಹೊತ್ತಿನಲ್ಲಿ ನನ್ನ ತಂದೆ ನನ್ನ ಕಾಗದದ ಸಮಾಚಾರವನ್ನು ಪ್ರಸ್ತಾಪಿಸಿದರು ರಾಮದಾಸಪ್ಪನವರು ಆ ಕಾಗದವನ್ನು ಕೊಡಿ ಎಂದು ಕೇಳಿ ತೆಗೆದುಕೊಂಡು ನನ್ನ ಪತ್ರವನ್ನು ಓದಿ ಬದಿಗಿರಿಸಿ ಸರಿಯೇ ಎಂದರು ನನ್ನ ತಂದೆ ಹಾಗೆಂದರೆ ಅವನು ಸ್ವತಂತ್ರನಾಗಬೇಕಂತೆ ನನ್ನ ತಂದೆ ಓಹೋ ಈಗ ಅತಂತ್ರನಾಗಿದ್ದಾನೋ ಏನೋ ಕಸಬು ಕಲಿದುಕೊಳ್ಳುತ್ತಾನಂತೆ ಏನು ಕಸಬಂತೆ ಶೀಟ್ ಮೆಟ್ಲ್ ವರ್ಕ್ ಹಾಗೆಂದರೇನು ವೆಂಕಟಶಾಮಯ್ಯ ಇಟ್ಟುಕೊಂಡಿದ್ದ ನೀರಿನ ಬಟ್ಟಲನ್ನು ತೋರಿಸಿ ಇಂಥದ್ದನ್ನು ತಯಾರು ಮಾಡುವುದು ಅಲ್ಲಿಗೆ ನನ್ನ ಯೋಜನೆ ಮುಕ್ತಾಯವಾಯಿತು ನನ್ನ ತಂದೆ ನನಗೆ ಉತ್ತರ ಬರೆದರು ನೀನು ಸ್ವತಂತ್ರನಾಗುವುದು ಬೇಡ ಕ್ಷೌರದ ಕಸುಬು ಬೇಡ ದೊಡ್ಡವರ ವಂಶದಲ್ಲಿ ಹುಟ್ಟಿ ಮುತ್ತಾತ ಪ್ರಸಿದ್ಧನಾಗಿ ತಾತ ಪ್ರಸಿದ್ಧನಾಗಿ ಮೊಮ್ಮಗ ಕ್ಷೌರದ ಬಟ್ಟಲನ್ನು ಮಾಡುತ್ತಿದ್ದಾನೆ ಎನಿಸಿಕೊಳ್ಳುವುದು ಯೋಗ್ಯವಲ್ಲ ನೀನು ಈ ಯೋಚನೆಯನ್ನು ಬಿಡದೆ ಹೋದರೆ ನಿನಗೂ ನನಗೂ ಸಂಬಂಧ ಹರಿಯಿತೆಂದೇ ತಿಳಿದುಕೊಳ್ಳತಕ್ಕದ್ದು ನನಗೆ ಕಸುಬಿನ ಪರದಾಟ ಮುಗಿಯಲಿಲ್ಲ ಕೆಲವು ದಿನ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಏಜೆಂಟನಾಗಬೇಕೆಂದು ಒದ್ದಾಡಿದೆ ಅನೇಕ ಕಂಪನಿಗಳ ಪತ್ರಿಕೆಗಳನ್ನು ಪಟ್ಟಿಗಳನ್ನು ತರಿಸಿ ಓದಿದೆ ಸ್ನೇಹಿತರು ನಿರುತ್ಸಾಹ ಮಾಡಿದರು ಕೊಂಚ ದಿನ ಪೋಸ್ಟ್ ಇಲಾಖೆ ಅವಕಾಶವನ್ನು ಚಿಂತಿಸಿದೆ ಈ ಸಲಹೆ ನಮ್ಮ ಸುಬ್ಬ ಭಟ್ಟರದು ಅವರ ಯೋಚನೆ ಏನೆಂದರೆ ಅದರಲ್ಲಿ ಕೆಲಸ ಮಿತ ಪುರುಸತ್ತು ಹೆಚ್ಚು ಅಧ್ಯಯನಕ್ಕೆ ಅನುಕೂಲ ಎಂದು ಆದರೆ ಜವಾಬ್ದಾರಿಯ ಭಾರ ದೊಡ್ಡದು ಕೆಲವು ದಿನ ನಾನು ಪುರೋಹಿತನೇಕೆ ಆಗಬಾರದು ಎಂದು ಹಾರಾಡಿದ್ದೆ ಇನ್ನು ಕೆಲವು ದಿನ ಪಟೇಲರಿ ಪಟೇಲಗಿರಿಗಾಗಿ ಆಶೆಪಟ್ಟೆ ಸ್ವಂತ ರಚನೆಗಳು ಕಡೆಯ ಒಂದು ಪ್ರಯತ್ನವನ್ನು ಹೇಳುತ್ತೇನೆ ಆನೂರ್ ವೆಂಕಟಾಚಾರ್ ಕೆ ವೆಂಕಟರಾಯರು ದಂಡಿ ನರಸಿಂಗರಾಯರು ನಾನು ಇಷ್ಟು ಮಂದಿ ಒಂದು ಬಣ್ಣದ ಕಾರ್ಖಾನೆ ನಡೆಸತಕ್ಕದ್ದು ಇದಕ್ಕಾಗಿ ಆರ್ಕಾ ಶ್ರೀನಿವಾಸ ಚಾರು ರಸ್ತೆಯಲ್ಲಿ ಸೆಂಟ್ರಲ್ ಮಹಮಾಡರ್ನ್ ಅಸೋಸಿಯೇಷನ್ನಿನ ದಕ್ಷಿಣ ಪಾರ್ಶ್ವದಲ್ಲಿ ಸೆಟ್ಲೂರು ಅವರಿಗೆ ಸೇರಿದ್ದ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡವು ಅಲ್ಲಿ ಬೀಸುವ ಜೋಡಿಸಿ ಬಣ್ಣದ ಸಾಮಾನುಗಳನ್ನು ಪುಡಿ ಬಗ್ಗನ್ನು ಪುಡಿ ಅಗಸೆ ಎಣ್ಣೆ ಮೊದಲಾದವನು ಬೆರೆಸತಕ್ಕದ್ದು ಇತ್ಯಾದಿ ಹೀಗೆ ಅನೇಕ ಸ್ವಂತ ರಚನೆಗಳನ್ನು ಮಾಡಿ ಕೈಯಲ್ಲಿದ್ದ ಪುಡಿಕಾಸುಗಳನ್ನು ಹಾಳು ಮಾಡಿಕೊಂಡೆವು ಸಾಬೂನು ತಯಾರಿ ಸಾವಿರದ ಒಂಬೈನೂರ ಸುಮಾರಿನಲ್ಲಿ ನಾನು ಸೂರ್ಯೋದಯ ಪ್ರಕಾಶಿಕ ಪತ್ರಿಕೆಯಲ್ಲಿದ್ದಾಗ ಒಬ್ಬ ವೀರ ದೇಶಭಕ್ತ ಬೆಂಗಳೂರಿಗೆ ಬಂದ ಆತ ಬಹುಶಃ ಪಂಜಾಬಿನ ಕಡೆಯವನು ಆತನ ಹೆಸರು ನನಗೆ ಮರೆತು ಹೋಗಿದೆ ಎಂಥದೋ ಸರ್ತಾರ್ ಎಂದು ಆತ ಗೂಢ ಕ್ರಾಂತಿಕಾರ ಸೀಕ್ರೆಟ್ ರೆವಲ್ಯೂಷನರಿ ಆತ ನಮಗೆ ಹೇಳಿದ್ದೇನೆಂದರೆ ಪ್ರದೇಶದವರು ಉಪಾಯಗಳಿಂದ ನಮ್ಮನ್ನು ತುಳಿದಾರು ಅವರನ್ನು ಉಪಾಯದಿಂದ ತೊಲಗಿಸಲಾಗದು ನಾವು ಕ್ರಾಂತಿ ಮಾಡಿಯೇ ಅವರನ್ನು ಓಡಿಸಬೇಕು ಅದಕ್ಕಾಗಿ ನಮ್ಮ ಎಲ್ಲ ಯುವಕರೂ ಯುವಕರು ಸಿದ್ಧರಾಗಬೇಕು ಎಲ್ಲರೂ ಕತ್ತಿ ವರಸೆಯನ್ನು ಬಾಂಬು ತಯಾರಿಕೆಯನ್ನು ಕಲಿಯಬೇಕು ಬಾಂಬಿನ ತಯಾರಿಕೆಯನ್ನು ನಾನು ಹೇಳಿಕೊಟ್ಟೇನು ಆದರೆ ಅದು ಗೂಢವಾಗಿ ರಹಸ್ಯವಾಗಿ ಪ್ರಕಾಶವಾಗಿ ನಾನು ಮಾಡಬಹುದಾದದ್ದೇನೆಂದರೆ ಸಾಬೂನಿನ ತಯಾರಿ ಈ ಕಸಬನ್ನು ಆತ ಮಾಡಿ ತೋರಿಸಿದ ಆತ ನಮ್ಮ ಕೈಯಿಂದ ಮೊದಲು ತಯಾರು ಮಾಡಿಸಿದ ಸೋಪು ಬಣ್ಣದಲ್ಲಿ ಕೆಂಪಾಗಿ ಕೈಗೆ ಅಂಟು ಮುದ್ದೆ ಮುದ್ದೆಯಾಗಿತ್ತು ಅದನ್ನು ನೋಡಲಿಕ್ಕೆ ನನಗೆ ಅಸಹ್ಯ ಬಣ್ಣ ಕೆಂಪಾದದ್ದರಿಂದ ಮಾಂಸಖಂಡಗಳು ನೆನೆಸುವಂತಿತ್ತು ಈ ಸೋಪನ್ನು ಬೇಯಿಸುವುದಕ್ಕೆ ಸೂರ್ಯೋದಯ ಪ್ರಾಕಾಶಿಕ ಪ್ರೆಸ್ಸಿನ ಹಿಂದೆ ಒಲೆ ಬಾಂಡಳಿ ಮಾಡಲಾದ ಪರಿಕರಗಳು ಇದೆಲ್ಲ ಗುಟ್ಟಾಗಿರಬೇಕಾದ ಎಂಬ ಕಟ್ಟುಪಾಡು ಬೇರೆ ಮಹಾಕಾವ್ಯ ಮಹಾವಾಕ್ಯಗಳು ಇದೊಂದು ಹದಿನೈದು ದಿನ ನಡೆಯಿತು ನಮ್ಮ ಕ್ರಾಂತಿ ಗುರುವಿಗೆ ಆರ್ಕಾರ್ಡ್ ಭ್ರೀಮಾಚಾರ್ಯರ ಹೋಟೆಲಿನಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೆವು ಆತ ಶರಾಯಿ ಕೋರ್ಟು ಧರಿಸಿದ್ದ ಹುಲಸಾಗಿ ಗಡ್ಡ ತಲೆಯ ಮೇಲೆ ಉತ್ತರ ದೇಶದವರಂತೆ ಸೊಟ್ಟ ಸೊಟ್ಟ ರುಮಾಲು ಎಡ ಮೇಲೆ ರುಮಾಲಿನ ಚುಂಗು ಇದನ್ನು ನಾನು ಅನುಕರಣ ಮಾಡಿದ್ದೇನೆಂಬ ಸಂಗತಿಯನ್ನು ಡಿ ವೆಂಕಟರಾಮಯ್ಯನವರನ್ನು ಕೃತ್ಯ ಲೇಖನದಲ್ಲಿ ಹೇಳಿದ್ದೇನೆ ಆ ನಮ್ಮ ಗುರು ಒಂದು ಹಾಡನ್ನು ಹೇಳಿಕೊಟ್ಟಿದ್ದು ಪಗಡಿ ಸಂಬಾಲೋ ಜಾಟಾ ಪಗಡಿ ಸಂಬಾಲೋ ಜಾಟ ಎಂದರೆ ಯುದ್ಧ ಮಾಡುವ ಜಾತಿಯವನಂತೆ ಏ ಜಾಟ ರುಮಾಲನ್ನು ಸರಿ ಮಾಡಿಕೊ ಎಂದರ್ಥವಂತೆ ರುಮಾಲೋ ಸರಿ ಮಾಡಿಕೊ ಎಂದರೆ ಯುದ್ಧಕ್ಕೆ ಸಿದ್ಧನಾಗು ಎಂದು ತಾತ್ಪರ್ಯ ಈ ಮಹಾಕಾವ್ಯದ ಜೊತೆಗೆ ನಾವು ಕೆಲವು ಇಂಗ್ಲಿಷ್ ವಾಕ್ಯಗಳನ್ನು ಸೇರಿಸಿಕೊಂಡಿದ್ದೆವು ಅವುಗಳಲ್ಲೊಂದು ಬೈರನ್ ಕವಿಯದು ಫ್ರೀಡಮ್ಸ್ ಬ್ಯಾಟಲ್ ಒನ್ಸ್ ಬಿಗನ್ ಬಿಕ್ವೇಟೆಡ್ ಫ್ರಾಮ್ ಬ್ಲೀಡಿಂಗ್ ಸೈರ್ ಟು ಸನ್ ದೊ ಬ್ಯಾಟಲ್ ಆಫ್ ಇಸ್ ಅವರ್ ಒನ್ ಈ ಕ್ರಾಂತಿ ವಾತಾವರಣದಲ್ಲಿ ಮೂರು ನಾಲ್ಕು ತಿಂಗಳು ಕಳೆದವು ಈ ಅನುಭವದಲ್ಲಿ ನನ್ನ ಜೊತೆಗಾರರಾಗಿದ್ದವರ ಪೈಕಿ ಒಬ್ಬರು ನವರತ್ನ ರಾಮರಾಯರ ತಮ್ಮಂದಿರು ನವರತ್ನ ಕೃಷ್ಣಸ್ವಾಮಿ ಇಂತ ತರುಣ ಕಾಂತಿಕಾರರ ಗುಂಪು ಆಗ ಬಹುಶಃ ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿಯೂ ಇತ್ತು ಕಲ್ಕತ್ತಾದಲ್ಲಿ ಮದರಾಸಿನಲ್ಲಿ ಪಾಂಡಿಚೇರಿಯಲ್ಲಿ ಮದ್ರಾಸಿನಲ್ಲಿ ಎ ಪಿ ಮೊದಲಾದವರು ಮುಖ್ಯರು ಇವರು ಶ್ರೀಮಂತ ಕುಟುಂಬದವರು ಮಂಡ್ಯದ ಶ್ರೀ ವೈಷ್ಣವರ ಪಂಗಡದವರು ಅವರ ಮನೆ ಪಾರ್ಥಸಾರಥಿ ಸ್ವಾಮಿ ದೇವಸ್ಥಾನದ ಮುಂದುಗಡೆ ತೆಪ್ಪಕೊಳದ ದಡದಲ್ಲಿತ್ತು ವಿಶಾಲವಾದ ಮನೆ ಸೊಗಸಾದ ಕಟ್ಟಡ ಸಾವಿರದ ಒಂಬೈನೂರ ಏಳರಲ್ಲಿ ಮದ್ರಾಸಿನಲ್ಲಿ ಪ್ರಚಂಡ ಭ್ರಾಚರಣೆಗಳನ್ನು ಮಾಡಿದ ಬಿಪಿನ ಚಂದ್ರಪಾಲ್ ಅವರು ಎಂಪಿ ತಿರುಮಲಾಚಾರ್ಯರ ಮನೆಯಲ್ಲಿ ಅತಿಥಿಯಾಗಿದ್ದರು ಈ ಮನೆತನದ ಒಂದು ಶಾಖೆ ಪಾಂಡಿಚೇರಿಯಲ್ಲಿತ್ತು ಪಾಂಡಿಚೇರಿಯಲ್ಲಿ ಶ್ರೀನಿವಾಸಾಚಾರ್ಯರೆಂಬವರ ಆಶಯದಲ್ಲಿ ಇಂಡಿಯನ್ ಪ್ರೆಸ್ ಎಂಬ ಮುದ್ರಣಾಲಯವು ಆ ಮುದ್ರಣಾಲಯದಲ್ಲಿ ಮುಖ್ಯವಾಗಿ ಇಂಡಿಯಾ ಎಂಬ ಹೆಸರಿನ ಇಂಗ್ಲಿಷ್ ದಿನಪತ್ರಿಕೆಯು ವಿಜಯ ಎಂಬ ಹೆಸರಿನ ತಮಿಳು ದಿನಪತ್ರಿಕೆಯು ನಡೆಯುತ್ತಿದ್ದವು ಆಗ ಪ್ರಸಿದ್ಧ ತಮಿಳು ಕವಿಗಳಾದ ಸುಬ್ರಹ್ಮಣ್ಯ ಭಾರತಿಯವರು ಪಾಂಡಿಚೇರಿಯಲ್ಲಿದ್ದರು ಮತ್ತು ಈ ಪತ್ರಿಕಾ ಕಾರ್ಯಗಳಲ್ಲಿಯೂ ದೇಶಾಭಿಮಾನದ ಮಾತಿನ ರಭಸದಲ್ಲಿಯೂ ಅವರು ಭಾಗಿಗಳಾಗಿದ್ದರು ನಾನು ಅಲ್ಲಿ ಕಳೆದ ಕಾಲ ಬಹು ಸುಖಕರವಾದದ್ದೆಂದು ನನಗೆ ಈಗ ಅನಿಸುತ್ತದೆ ಆ ಸುಖದ ಮುಖ್ಯ ಭಾಗ ನಮ್ಮ ಬೇಜವಾಬ್ದಾರಿ ಜವಾಬ್ದಾರಿ ಇಲ್ಲದ ಹರಟೆ ಹಿಂದೇನು ಮುಂದೇನು ಎಂದ ವಿಚಾರ ಮಾಡದ ಹರಟೆ ಮನಸ್ಸಿಗೆ ಬಂದದ್ದೇ ಲೇಕನ ಹಿಡಿದದ್ದೇ ವಾದ ಈ ಪ್ರಕರಣವನ್ನು ಇಲ್ಲಿಗೆ ಬಿಡುತ್ತೇನೆ